ಶ್ರೀಗುರುಭ್ಯೋ ನಮಃ ಹರಿ ಓಂ ಶ್ರತಸ್ಮೃತಿಪುರಲ ಕರುಣಾಲಯ ನಮಿ ಭಗವತ್ಪಾದ ಶಂಕರ ಲೋಕಶಂಕರಂ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಭೆ ಪುನಚ ಶ್ರೀ ಶ್ರೀ ಸಚ್ಚಿದಾನಂದೀಂದ್ರ ಸರಸ್ವತಿ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ವಂಧಿಸುತ್ತ ಗುರುಗಳಾದ ಮಹೋಮಹ ಮಹಾಮಹೋಪಾಧ್ಯಾಯ ವಿದ್ವಾನ್ ಅದ್ವೈತ ವೇದಾಂತವ ಆಧಿ ಡಾಕ್ಟರ್ ಕೆ ಜಿ ಸುಬ್ರಹ ಶರ್ಮ ಇವರ ಪಾದಕಮಲಗಳಲ್ಲಿ ವಂದಿಸುತ್ತ ಅಭಿನವಶಂಕರರೆನಿಸಿದ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಹೊರಳೆ ಇವರ ರಸ ಆಧ್ಯಾತ್ಮಿಕ ರಸ ನಿಮಿಷಗಳು ಕೃತಿಯ ಅದರಲ್ಲಿ ಹದಿನೇಳನೇ ಪ್ರಕರಣವನ್ನು ನೋಡೋಣ ದುಃಖ ನಿವಾರಣೆಗೆ ಎರಡು ಮಾರ್ಗಗಳು ಅಂಥೇಳಿ ನಮಗೆ ದುಃಖಗಳು ಬೇರೆ ಬೇರೆ ಕಾರಣದಿಂದ ಬರ್ತಾ ಇರ್ತಾ ಹಾಗೆ ಕಾಣ್ತವೆ ನಮಗೆ ಈಗ ಯಾವ ಕೆಲಸವೂ ಇಲ್ಲ ಅದಕ್ಕಾಗಿ ಉದ್ಯೋಗ ಪ್ರಾಪ್ತಿಗಾಗಿ ನಾನು ಪ್ರಯತ್ನಿಸಬೇಕು ಆಮೇಲೆ ಸಂಬಳ ಸಾಲದು ಹಣಕ್ಕಾಗಿ ಪ್ರಯತ್ನಿಸಬೇಕು ಆಮೇಲೆ ಪ್ರಮೋಷನ್ ಉದ್ಯೋಗ ಆದ ನಂತರ ಪ್ರಮೋಷನ್ನು ಬಡ್ತಿ ಆಗಬೇಕು ಆಮೇಲೆ ಇಷ್ಟಲ್ಲದೆ ಇಷ್ಟರಲ್ಲಿ ಮಕ್ಕಳಿಲ್ಲವೆಂಬಂಥ ಕೊರಗು ಆಗ ಪುತ್ರಪ್ರಾಪ್ತಿಯಾಗಿ ಪ್ರಯತ್ನ ಇನ್ನು ಮಕ್ಕಳ ವಿದ್ಯಾಭ್ಯಾಸ ಅನುಗಾಲವು ಚಿಂತೆ ಜೀವಕ್ಕೆ ಅಂತೇಳಿ ಹೇಳಿದಾಗೆ ಶೋಕಸ್ಥಾನ ಸಹಸ್ರಾಾಣಿ ಭಯಸ್ಥಾನ ಶತಾ ಚ ದಿವಸೇ ಮೂಢಂ ಆವಿಶಂತಿ ನ ಪಂಡಿತ ಅಂಥೇಳಿ ಮೂಢನನ್ನು ಮೂರ್ಖನನ್ನು ದಿನ ದಿನವೂ ನೂರಾರು ದುಃಖದ ಸ್ಥಾನ ಕಾರಣಗಳಿವೆ ಮೂಢನಿಗೆ ಮೂರ್ಖನಿಗೆ ನೂರಾರು ಹೆದರಿಕೆ ಸಾವಿರಾರು ಭಯದ ಸ್ಥಾನಗಳು ಕೂಡ ಹೆದರಿಕೆಯ ವಿಚಾರಗಳು ಕೂಡ ಇದೆ ಆದರೆ ಜ್ಞಾನಿಗಲ್ಲ ಅಂಥೇಳಿ ಯಾವುದನ್ನು ಶೋಕ ಅಥವಾ ಭಯ ಅಂತೇಳಿ ಅವನು ತಗೊಳ್ಳೋದಿಲ್ಲ ಎಲ್ಲವನ್ನು ಸಮಚಿತೆಯಿಂದ ಸ್ವೀಕರಿಸ್ತಾನೆ ಮತ್ತು ಎಲ್ಲವನ್ನು ಧನಾತ್ಮಕವಾಗಿ ತೆಗೆದುಕೊಂಡು ಆಗ ಎಲ್ಲವೂ ಸರಿಯಾಗಿ ನಮಗೆ ಸನ್ನಿವೇಶಗಳು ಬರ್ತವೆ ಸೂಕ್ತವಾಗಿ ಯದ್ಭಾವಂಥ ತದ್ಭವತಿ ಎಂಬ ಹಾಗೆ ಇನ್ನು ಮಕ್ಕಳ ವಿದ್ಯಾಭ್ಯಾಸ ಊರನ್ನು ಬಿಟ್ಟು ನಗರಕ್ಕೆ ಹೋಗಬೇಕು ಆ ರೋಗ ನಿವಾರಣೆ ಆಗಬೇಕು ಇತ್ಯಾದಿ ಇತ್ಯಾದಿ ಮುಂದೆ ಮುಂದೆ ಹೋಗ್ತದೆ ಈ ದುಃಖವನ್ನು ನಿವಾರಿಸುವುದಕ್ಕೆ ನಾವು ನಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸುವಂಥದ್ದು ಒಂದು ಮಾರ್ಗ ದುಃಖಗಳನ್ನು ಒಂದೊಂದಾಗಿ ಪರಿಹರಿಸ್ತಾ ಇರುವವರೇ ಬಹಳ ಜನ ಇದ್ದಾರೆ ಒಂದಾದ ಮೇಲೆ ಒಂದನ್ನು ಉಪಯೋಗಿಸಿ ಅದಕ್ಕೆ ಪರಿಹಾರವನ್ನು ಮಾಡುವಂಥದ್ದು ದುಃಖಗಳನ್ನು ಒಂದೊಂದಾಗಿ ಪರಿಹಾರ ಮಾಡುವಂಥ ಈ ಪರಿಹಾರ ಉಪಾಯ ಕೈಗೂಡಿದರೂ ಮತ್ತೆ ಮತ್ತೆ ದುಃಖಗಳು ರೂಪಾಂತರದಲ್ಲಿ ಇನ್ನೊಂದು ರೂಪದಲ್ಲಿ ಬರ್ತಾ ಇರ್ತವೆ ಅಂತ್ಯವೇ ಇಲ್ಲ ಅದೇ ಕೆಲಸ ಆಗಿಬಿಡ್ತದೆ ನಮಗೆ ಅದನ್ನು ಪರಿಹಾರ ಮಾಡುವುದು ಹ್ಞೂ ಸುಂಕದ ಕಟ್ಟೆ ಟ್ಯಾಕ್ಸ್ ಹ್ಞೂ ಅದನ್ನು ತಪ್ಪಿಸ್ಕೊಳ್ಬೇಕು ಅಂದರೆ ರಾತ್ರಿ ಸರಿಹೊತ್ತಿನಲ್ಲಿ ಹೊರಟ ಒಬ್ಬ ಬಂಡಿ ಅವನಿಗೆ ನಿದ್ರೆ ಹತ್ತಿರದು ಬೆಳಗಿನ ಜಾವಕ್ಕೆ ಸರಿಯಾಗಿ ಅದೇ ಸುಂಕದ ಕಟ್ಟೆ ಬೆಳಗ್ಗೆ ಬಂದು ನಿಂತಿತ್ತಂತೆ ಹ್ಞೂ ಬಂಡಿಯ ಎತ್ತುಗಳಿಗೆ ಸುಂಕದ ಕಟ್ಟೆಯ ಬಳಿ ನಿಲ್ಲುವ ಹವ್ಯಾಸ ಇತ್ತು ಮೊದಲೇ ಎತ್ತಿನ ಬಂಡಿ ಅವನಿಂದು ನಿದ್ದೆ ಬಂದಿತ್ತು ಎತ್ತುಗಳಲ್ಲಿ ಹೋಗಿ ನಿಲ್ಲಿಸಿ ಸುಂಕದ ಗಟ್ಟೆ ಹತ್ರ ತಪ್ಪಿಸಬೇಕು ಅಂತೇಳಿ ಇವ್ನ ರಾತ್ರಿ ಸುಂಕದ ಕಟ್ಟೆಯನ್ನು ಹ್ಞೂ ಟೋಲ್ ಗೇಟ್ ಟೋಲಲ್ಲ ಇದು ಟ್ಯಾಕ್ಸ್ ಗೇಟ್ ಹ್ಞೂ ಅಥವಾ ಚೆಕ್ ಪೋಸ್ಟ್ ನಮ್ಮ ಪ್ರಯತ್ನವನ್ನೆಲ್ಲ ಭಗವತ್ ಪ್ರಾಪ್ತಿಗಿಂತ ವಿನಿಯೋಗಿಸುವಂಥದ್ದು ಇನ್ನೊಂದು ಮಾರ್ಗ ಒಂದು ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ದುಃಖ ನಿವಾರಣೆಗೆ ಪ್ರಯತ್ನ ಮಾಡುವಂಥದ್ದು ಈಗ ಹೇಳಿದ ಹಾಗೆ ಸುಂಕದ ಕಟ್ಟೆ ತಪ್ಪಿಸಲಿಕ್ಕೆ ರಾತ್ರಿಯೇ ಹೋಗುವಂಥದ್ದು ಇನ್ನೊಂದೇನು ಅಂದರೆ ನಮ್ಮ ಪ್ರಯತ್ನವನ್ನೆಲ್ಲ ಭಗವತ್ ಪ್ರಾಪ್ತಿಗೆ ಅಂತೇಳಿ ವಿನಿಯೋಗಿಸುವಂಥದ್ದು ಆವಾಗಲೂ ಕೂಡ ದುಃಖ ಪರಿಹಾರ ಆಗ್ತದೆ ಅಂಥೇಳಿ ನಮ್ಮ ಭಾವಗಳನ್ನ ಶುಭ ಸಂಕಲ್ಪಗಳ ರೂಪಕ್ಕೆ ತಿರುಗಿಸಿಕೊಂಡು ಅದನ್ನೇ ಮತ್ತೆ ಮತ್ತೆ ಆವೃತ್ತಿ ಮಾಡತಕ್ಕಂಥದ್ದು ಆಗ ನಮಗೆ ಆನಂದರೂಪನಾದ ಪರಮಾತ್ಮ ಸಂಸ್ಪರ್ಶವಾಗ್ತದೆ ಅಂದರೆ ನಮಗೆ ಬೇರೆ ಯೋಚನೆಗಳು ಬರಬಾರ್ದು ಅಂತೇಳಿ ಆದರೆ ಏನು ಮಾಡಬೇಕು ಕೆಟ್ಟ ಯೋಚನೆಗಳು ಬರಬಾರ್ದು ಅಂತಾದರೆ ಒಳ್ಳೆಯ ಯೋಚನೆಗಳನ್ನು ಮಾಡಬೇಕು ಹಾಗೇ ಖಾಲಿ ಇದ್ದರೆ ಬಂದೇ ಬರ್ತವೆ ಹಾಗಾಗಿ ಸದ್ವಿಚಾರಗಳು ಸತ್ಸಂಗ ಶ್ರವಣ ಮನನ ನಿತ್ಯಾಸನ ಪಠನ ಮುಂತಾದವುಗಳನ್ನು ಮಾಡ್ತಾ ಇರಬೇಕು ಅಧ್ಯಯನ ಪ್ರವಚನ ಮುಂತಾದವುಗಳೆಲ್ಲ ಮಾಡ್ತಾ ಇರಬೇಕು ಆಗ ನಮಗೆ ಅದೇ ಚಿಂತನೆ ಇರ್ತದೆ ಆಗ ಬೇರೆ ಬೇಡದ ಚಿಂತನೆಗಳು ಚಿಂತೆಗಳು ಬರುವುದಿಲ್ಲ ಅಲ್ಲದೆ ಅದರಲ್ಲಿ ಎರಡು ಪ್ರಯೋಜನ ಒಂದು ಸಚ್ಚಿಂತನೆಗಳು ಉಂಟಾಗ್ತದೆ ಹಾಗೆ ಭಗವಂತನ ಒಂದು ಕೃಪೆಯು ಉಂಟಾಗ್ತದೆ ಭಗವಂತನ ಒಂದು ಜ್ಞಾನವು ನಮಗೆ ಬರ್ತದೆ ಆಗ ನಮಗೆ ಆನಂದರೂಪನಾದ ಪರಮಾತ್ಮ ಸಂಸ್ಪರ್ಶವಾಗ್ತದೆ ನಮ್ಮ ಜೀವನವೆಲ್ಲವೂ ಸುಖಮಯವಾಗ್ತದೆ ಹಾಗೆ ದುಃಖ ನಿವಾರಣೆಗೆ ಎರಡು ಒಂದು ಬುದ್ಧಿಶಕ್ತಿ ನಮ್ದು ಇನ್ನೊಂದು ಭಗವಂತನಿಗೆ ಶರಣಾಗತಕ್ಕಂಥದ್ದು ಎರಡು ಮಾರ್ಗ ಅಂಥೇಳಿ ಬಹಳ ಚೆನ್ನಾಗಿ ಮಾರ್ಮಿಕವಾಗಿ ಸೋದಾಹರಣವಾಗಿ ಉದಾಹರಣೆ ಸಹಿತವಾಗಿ ಸ್ವಾಮೀಜಿಯವರು ಅನುಗ್ರಹಿಸಿದ್ದಾರೆ ಇನ್ನು ದೇವರಲ್ಲಿ ಬೇಡತಕ್ಕಂಥದ್ದು ಏನು ನಾವೇನು ಬೇಡಬೇಕು ದೇವರ ದೇವರ ಪ್ರಾರ್ಥನೆ ಅಂತೇಳಿದರೆ ಏನು ಇದು ಅನೇಕರಿಗೆ ತಿಳಿಯ ಗೊತ್ತಿಲ್ಲ ಇದು ಯಾಕಂದರೆ ಏನು ಕೇಳಬೇಕು ಅಂತೇಳಿ ಗೊತ್ತಿರೋದಿಲ್ಲ ಈಗ ಹೇಗೆ ಆಗ ಸಂಧ್ಯಾ ದೇವಿಯ ನಾವು ಶಿವಪುರಾಣದಲ್ಲಿ ಒಂದು ವಿಚಾರ ಬರ್ತದೆ ಹ್ಞೂ ಶಿವನ ಪ್ರತ್ಯಕ್ಷ ಆದಾಗ ಏನು ಮಾತಾಡಬೇಕು ಅಂತೇಳಿ ಗೊತ್ತಾಗಲಿಲ್ಲ ಅವಳಿಗೆ ಶಿವನ ಭಗವಂತನತ್ರ ಅದೇ ರೀತಿಯಲ್ಲಿ ನಾವು ದೇವರು ಪ್ರತ್ಯಕ್ಷ ಆದಾಗ ಏನು ಕೇಳ್ಬೋದು ಗೊತ್ತಿಲ್ಲ ದೇವರು ಪ್ರತ್ಯಕ್ಷ ಆದರೆ ಮತ್ತೆ ಈಗ ಈಗಲೂ ಗೊತ್ತಿಲ್ಲ ಮತ್ತೂ ಗೊತ್ತಿಲ್ಲ ನಮಗೆ ಹ್ಞೂ ಅದು ಪ್ರತ್ಯಕ್ಷ ಆದರೆ ಅದು ಬಿಡಿ ದೇವರ ಪ್ರಾರ್ಥನೆ ಅಂದರೆ ನೀವು ಬೇಡುವಂಥದ್ದಾದರೂ ಏನು ದೇವರ ಹತ್ರ ನಾವು ಇದು ಅನೇಕರಿಗೆ ತಿಳಿಯದೇ ಇರತಕ್ಕಂಥ ವಿಚಾರ ಸಾಮಾನ್ಯರು ದೇವರಿಗೆ ಹರಕ್ಕೆ ಹಾಕಿಕೊಳ್ತಾರೆ ದೇವ ಇಂಥದ್ದೊಂದು ವಸ್ತುವಿನ ಪ್ರಾಪ್ತಿಯಿಂದ ನನಗೆ ಆಗುವಂತೆ ಮಾಡು ಹ್ಞೂ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಡು ಸಕಲ ಸಂಪತ್ತು ಕೊಡು ಅದು ಇದು ಬೇಡಿಕೊಳ್ತಾರೆ ನಿನಗೆ ಹಣ್ಣು ಕಾಯಿ ಒಪ್ಪಿಸ್ತೇನೆ ನನಗೆ ಈ ಸಲ ಪರೀಕ್ಷೆಯಲ್ಲಿ ಪಾಸ್ ಮಾಡು ನಿನಗೆ ಹೂವಿನ ಪೂಜೆ ಮಾಡ್ತೇನೆ ನನಗೆ ಈ ಸಲ ಏನೋ ಒಂದು ಈ ಕಷ್ಟವನ್ನು ಪರಿಹರಿಸೋ ದೊಡ್ಡ ಕಷ್ಟ ಇಂಥ ಸೇವೆ ಕಾರ್ತಿಕ ದೀಪೋತ್ಸವದಲ್ಲಿ ವಿಧಿ ಕಾರ್ತಿಕ ಪೂಜೆ ಮಾಡಿಸ್ತೇನೆ ಹೀಗೆ ಬೇರೆ ಬೇರೆ ಹರಿಕೆ ದೇವ ಇಂಥದ್ದನ್ನು ತೊಂದರೆಯನ್ನು ತಪ್ಪಿಸು ನಿನಗೆ ಅಭಿಷೇಕ ನೈವೇದ್ಯಗಳನ್ನು ಮಾಡಿಸ್ತೇನೆ ಇದು ತೀರಾ ಒಂದು ಕೆಳಮಟ್ಟದ ಪ್ರಾರ್ಥನೆ ಅಂತೇಳಿ ಆದರೆ ದೇವರಿಗೆ ಹಣ್ಣು ಕಾಯಿಗಳ ಕೊರತೆ ಇದೆ ಅಂಥೇಳಿ ಹೇಳಲಿಕ್ಕೆ ಆಗೋದಿಲ್ಲ ಅನ್ನ ನೀರುಗಳ ಅಭಾವವೂ ಇಲ್ಲ ಅವನಿಗೆ ಅಂಥೇಳಿ ಆ ರೀತಿ ಕೂಡ ಕೆಲವರು ಹೇಳುವರಿದ್ದಾರೆ ಅಂದರೆ ಅವರು ದೇವ ನೀನೇ ಸೃಷ್ಟಿಸಿರುವ ಜೀವ ನಾನು ನನ್ನ ಯೋಗಕ್ಷೇಮ ನಿನ್ನದಲ್ವೇ ನನ್ನನ್ನು ದುಃಖದಿಂದ ಪಾರು ಮಾಡಿ ಸುಖದ ಹಾದಿ ಹತ್ತಿಸುವ ಅಂತೇಳಿ ಬೇಡಿಕೊಡ್ತಾರೆ ದೇವರು ಪ್ರಕೃತಿಯ ನಿಯಮವನ್ನು ಬದಲಾಯಿಸಬಲ್ಲನೆಂದೋ ಅಥವಾ ನಮ್ಮ ಪ್ರಾರ್ಥನೆಯಿಂದ ಅವನು ತನ್ನ ಮನಸ್ಸನ್ನು ಬದಲಾಯಿಸಿ ನಮಗೆ ಅನುಕೂಲವಾಗುವ ಇದನ್ನು ಸನ್ನಿವೇಶವನ್ನು ಕಲ್ಪಿಸ್ತಾನೆಂದೋ ಅವರ ಭಾವನೆ ಅವರು ಆ ರೀತಿ ಕೇಳ್ತಾರೆ ಸ್ವಲ್ಪ ಮಧ್ಯಮ ವರ್ಗ ಮತ್ತು ಕೆಲವರು ದೇವ ಮತ್ತೊಬ್ಬರನ್ನ ಬೇಡದಂತೆ ಮಾಡು ನನಗೆ ತೃಪ್ತಿಯನ್ನು ಕೊಡು ಅಂತೇಳಿ ಕೇಳ್ಕೊಡ್ತಾರೆ ಇನ್ನೊಬ್ಬರಿಗೆ ಇಲ್ಲದಂಥದ್ದನ್ನು ನನಗೆ ಕೊಡು ಅಂಥೇಳಿ ಅವರಿಗಿಂತ ಶ್ರೇಷ್ಠವಾದದ್ದನ್ನು ಎಲ್ಲರೂ ಅದು ಬೇಕು ಇದು ಬೇಕು ಅಂತೇಳಿ ಎಲ್ಲ ಎಷ್ಟು ಪ್ರೀತಿಯಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೋ ಅದೇ ರೀತಿಯ ಪ್ರೀತಿ ನನಗೆ ಸದಾ ನಿನ್ನಲ್ಲೇ ಇರಲಿ ಭಗವಂತನೇ ಬೇಕು ಅಂತೇಳಿ ನನಗೆ ಆಗಲಿ ಯಾವಾಗಲೂ ನಿನ್ನಲ್ಲೇ ಭಕ್ತಿ ನಿನ್ನಲ್ಲೇ ಮನಸ್ಸು ನೆಲೆಸಿರಲಿ ಎಂಬುದೇ ಈ ಮೂರನೇ ಬಗೆಯ ಪ್ರಾರ್ಥನೆ ಮೂರು ನಾಲ್ಕನೇ ಬಗೆಯದು ಅಂದರೆ ಈ ಪ್ರಾರ್ಥನೆಯಲ್ಲಿ ಅಡಕವಾಗದ ಬೇಡಿಕೆಯೇ ಇಲ್ಲ ಭಗವಂತನ ಸ್ಮರಣೆ ಸದಾ ಇದ್ದರೆ ಇನ್ನು ಉಳಿದದೆಲ್ಲವೂ ಬಂದ ಹಾಗೆ ಶಾಂತಿಗಳಿಗೆ ಇದೇ ಮಾರ್ಗ ಸದಾ ನಿನ್ನಲ್ಲಿ ಭಕ್ತಿ ಇರಲಿ ಅಂತೇಳಿ ಕುಂತಿ ಕೂಡ ಕೇಳಿದ್ದಷ್ಟೇ ಕೃಷ್ಣನಲ್ಲಿ ಕೃಷ್ಣ ಇಲ್ಲಿ ಮಹಾಭಾರತ ಯುದ್ಧದಲ್ಲಿ ಆದಮೇಲೆ ತನ್ನ ದ್ವಾರಕ್ಕೆ ಹೊರಟು ನಿಂತಾಗ ಕುಂತಿ ಕೇಳ್ತಾಳೆ ನನಗೆ ಸದಾ ಕಷ್ಟವನ್ನೇ ಕೊಡು ಅಂತೇಳಿ ಸುಖವನ್ನೇ ಕೊಡು ಅಂತ ಕೇಳಲಿಲ್ಲ ಕೃಷ್ಣನಿಗೆ ಆಶ್ಚರ್ಯ ಆಗ್ತದೆ ಎಲ್ಲರೂ ಸುಖ ಕೇಳ್ತಾರಲ್ಲ ದೇವ್ರ ಹತ್ರ ನೀನು ಕಷ್ಟವನ್ನು ಕೇಳ್ತಾ ಇದೆಯಲ್ಲ ಏನು ಕತೆ ಅಂತೇಳಿ ಆಗ ಕುಂತಿ ಹೇಳ್ತಾಳೆ ಸುಖ ಬಂದರೆ ಯಾರಿಗೆ ನೆನಪಾಗ್ತದೆ ದೇವ ನಿನ್ನನ್ನು ದೇವರನ್ನು ಯಾರಿಗೆ ನೆನಪಾಗ್ತದೆ ಸುಖ ಬಂದರೆ ಮರೀತಾರೆ ದೇವ್ರನ್ನು ಹಾಗಾಗಿ ನನಗೆ ಯಾವಾಗಲೂ ಕಷ್ಟ ಕಷ್ಟವನ್ನೇ ಕೊಡು ಅಂತೇಳಿ ಕಷ್ಟ ಕೊಟ್ಟರೆ ಸದಾ ನಿನ್ನ ಸ್ಮರಣೆ ಇರ್ತದೆ ನನಗೆ ಬೇಕಾದೇನು ಸದಾ ನಿನ್ನ ಸ್ಮರಣೆ ಭಗವಂತನ ಸಾನಿಧ್ಯ ಬೇಕು ಭಗವದ್ಭಕ್ತಿ ಬೇಕು ಸದಾ ಅದು ಬರಬೇಕಿದ್ರೆ ಕಷ್ಟ ಬೇಕು ಅಂಥೇಳಿ ಕುಂತಿ ಕೇಳಿಕೊಳ್ತಾಳೆ ಹೀಗೆ ಶಾಂತಿಗಳಿಗೆ ಏನು ಮಾರ್ಗ ಭಗವಂತನ ಸ್ಮರಣೀಯ ಮಾರ್ಗ ಸದಾ ಭಗವದ್ಭಕ್ತಿ ಭಗವಂತನಲ್ಲಿ ನೆಲೆಸಿರತಕ್ಕಂಥ ಮನಸ್ಸು ಇನ್ನು ದ್ವಂದ್ವಗಳು ಮುಂದಿನ ವಿಷ ವಿಷಯ ಅಥವಾ ವಿಚಾರ ರಸ ನಿಮಿಷಗಳಲ್ಲಿ ಹತ್ತೊಂಬತ್ತನೆಯದು ದ್ವಂದ್ವಗಳು ದ್ವಂದ್ವ ಶಬ್ದಕ್ಕೆ ಅರ್ಥವೇನು ಅಂತೇಳಿ ಎಲ್ರಿಗೂ ಗೊತ್ತಿದೆ ಅದ್ರ ಗೊತ್ತಿಲ್ಲದೂ ಇರಬಹುದು ಆದರೆ ದ್ವಂದ್ವಗಳ ಅನುಭವವೇನೋ ನಿಮಗೆ ಇದ್ದೇ ಇದೆ ಅದರ ಅರ್ಥ ಗೊತ್ತಿರೋದಿದ್ದರು ಕೆಲವು ಪದಾರ್ಥಗಳಿವೆ ಅವು ಒಂದಕ್ಕೊಂದು ಪ್ರತಿಪಕ್ಷವಾಗಿರ್ತವೆ ಅಂದರೆ ಶೀತ ಉಷ್ಣ ಸುಖ ದುಃಖ ಯೋಹು ಅಂಥೇಳಿ ಗೀತೆಯಲ್ಲಿ ಕೂಡ ಬರ್ತದೆ ತಥಾ ಮಾನ ಅಪಮಾನ ಯೋಹೋ ಸ್ತುತಿ ನಿಂದೆ ಮಾನ ಅಪಮಾನ ಹೊಗಳಿಕೆ ಮತ್ತು ತೆಗಳಿಕೆ ಬಿಸಿ ತಣ್ಣಗೆ ಸುಖ ದುಃಖ ಕಷ್ಟ ಸುಖ ಹ್ಞೂ ಇವೆಲ್ಲ ದ್ವಂದ್ವಗಳು ಬಡತನ ಸಿರಿತನ ಚಳಿ ಸೆಕೆ ತೃಪ್ತಿ ಹಸಿವು ಆರೋಗ್ಯ ಅನಾರೋಗ್ಯ ಅಥವಾ ರೋಗ ಮಿತ್ರ ಶತ್ರು ಆಹಾರ ಸಮೃದ್ಧಿ ಆಮೇಲೆ ಬರಗಾಲ ಕ್ಷಾಮ ಆಳುತನ ಅರಸುತನ ಹ್ಞೂ ದಾಸ್ಯ ಮತ್ತು ಈಶ್ವರತ್ವ ಈಶಾ ದಾಸ ಅಂಥೇಳಿ ಒಡೆತನ ಒಡೆಯ ಬದುಕು ಸಾವು ಇತ್ಯಾದಿ ದ್ವಂದ್ವಗಳು ಇವುಗಳಲ್ಲಿ ಒಂದು ಮತ್ತೊಂದಕ್ಕೆ ಪ್ರತಿಪಕ್ಷವಾಗಿರುವುದರಿಂದ ಒಂದು ಇನ್ನೊಂದು ವಿರೋಧವಾಗಿರುವ ಕಾರಣ ಇಂತಹ ಜೋಡಿಯಾಗಿರುವ ಪದಾರ್ಥಗಳಿಗೆ ದ್ವಂದ್ವಗಳು ಅಂತೇಳಿ ಹೆಸರು ಹೊರಗಿನ ಪದಾರ್ಥಗಳು ದ್ವಂದ್ವಗಳೆನಿಸ್ತವೆ ಅವುಗಳಿಂದ ಆಗುವ ವೇದನೆಗಳು ಕೂಡ ದ್ವಂದ್ವವೆನಿಸ್ತವೆ ವೇದನೆಗಳು ಅಂದರೆ ಕಾಮ ವೈರಾಗ್ಯ ಕಾಮ ಅಂದರೆ ಅದು ಬೇಕು ಅಂತ ಅನಿಸುವಂಥದ್ದು ಉದಾಹರಣೆಗೆ ಯಾವುದಾದ್ರೂ ಒಂದು ಅರಸುತನ ಬೇಕು ಅಂತ ಅನಿಸುವುದು ಆಳುತನ ಬೇಡ ಅಂತೇಳಿ ಅನಿಸುತ್ತದ್ದು ಅದು ವೈರಾಗ್ಯ ಆಯಿತು ಬೇಡ ಅಂದರೆ ಬೇಕು ಅಂತ ಅನಿಸೋದು ಕಾಮಾಯಿತು ಹಾಗೆ ಸಿಟ್ಟು ಇದೆಲ್ಲ ಒಳಗಿನದ್ದು ಹೊರಗಿನ ದ್ವಂದ್ವಗಳಿಗೆ ಸರಿಯಾಗಿ ಒಳಗಿನ ದ್ವಂದ್ವಗಳು ಇರ್ತವೆ ಅಂತೇಳಿ ಸಿಟ್ಟು ಸಮಾಧಾನ ಬೇಡದ್ದು ಬಂದಾಗ ಸಿಟ್ಟು ಬರುವಂಥದ್ದು ಬೇಕಾದ್ದು ಬಂದಾಗ ಸಮಾಧಾನ ಆಗುವಂಥದ್ದು ಆಮೇಲೆ ಮಾನ ಅಪಮಾನ ಮುಂತಾದ ಭಾವಗಳು ಇದೆಲ್ಲ ಒಳಗಿನದ್ದು ಹೊರಗಿನ ದ್ವಂದ್ವಗಳಿಂದ ಒಳಗೆ ವೇದನೆಗಳ ರೂಪದ ದ್ವಂದ್ವಗಳು ಎದ್ದುಕೊಳ್ತವೆ ಅವುಗಳಿಂದ ಸುಖ ದುಃಖಗಳಾಗ್ತವೆ ನಾವು ಸುಖದಿಂದ ಉಬ್ಬುತ್ತೇವೆ ದುಃಖದಿಂದ ಕುಸಿಯುತ್ತೇವೆ ನಮ್ಮ ಜೀವನವೆಲ್ಲ ಸುಖ ದುಃಖಗಳ ಸಾಲೆಯಾಗಿರುವ ಕಾರಣ ನಮಗೆ ಒಬ್ಬದು ಕುಗ್ಗುವುದು ಎಂಬ ಏರಿಳಿತಗಳು ಆಗ್ತಾ ಇರ್ತವೆ ದ್ವಂದ್ವಗಳ ಹಾವಳಿಯಿಂದ ಪಾರಾಗಿರುವವರು ಕೆಲವರು ಈ ಲೋಕದಲ್ಲಿ ಇದ್ದಾರೆ ಇರ್ತಾರೆ ಅಂಥವರು ಭಗವದ್ಭಕ್ತರು ಅಂತೇಳಿ ಎನಿಸ್ತಾರೆ ಭಗವಂತ ಏರಿಳಿತಗಳು ಇಲ್ಲದವ ಅವನನ್ನು ನೆನೆಯುತ್ತಿರ್ತಕ್ಕಂಥ ಭಕ್ತರು ಕೂಡ ಹಾಗೆ ಏರಿಳಿತವಿಲ್ಲದ ಅಂಥ ಕರ್ಣದವರು ದ್ವಂದ್ವಾತೀತರಾಗ್ತಾರೆ ಹಾಗಾಗಿ ಭಗವದ್ಭಕ್ತಿ ಸದಾ ನಮ್ಮಲ್ಲಿ ಜಾಗೃತವಾಗಿದ್ದರೆ ನಾವು ಕೂಡ ಭಗವಂತನಂತೆಯಾಗ್ತೇವೆ ದ್ವಂದ್ವರಹಿತರಾಗ್ತೇವೆ ಅಂದರೆ ಸ್ಥಿತಪ್ರಜ್ಞರಾಗ್ತೇವೆ ಅಂತೇಳಿ ಸ್ಥಿರ ಬುದ್ಧಿ ಸಮಚಿತ್ತರು ಎಲ್ಲವನ್ನು ಒಂದೇ ರೀತಿಯಲ್ಲಿ ಸ್ವೀಕರಿಸೋ ಬುದ್ಧಿ ನಮಗೆ ಉಂಟಾಗ್ತದೆ ಇನ್ನು ಇಪ್ಪತ್ತನೇ ವಿಚಾರ ರಸ ನಿಮಿಷಗಳಲ್ಲಿ ಕೊಂಬೆಗೋ ಬೇರಿಗೋ ಅಂಥೇಳಿ ಹ್ಞೂ ಒಂದು ಮನೆಯ ಅಂಗಳದಲ್ಲಿ ಒಂದು ಗಿಡ ಇತ್ತಂತೆ ಆ ಗಿಡ ಎಲ್ಲ ದಿಕ್ಕುಗಳು ಕೊಂಬೆಗಳನ್ನು ಬಿಟ್ಟಿತ್ತು ಗೆಲ್ಲುಗಳನ್ನು ಎಲೆಗಳು ಎಲ್ಲ ಕಡೆ ಚಿಗಿರಿದ್ದವು ವಸಂತ ಋತುವಾದ ಕಾರಣ ಎಲೆಗಳು ಕೋಮಲವಾಗಿ ಕಾಣಿಸ್ತಾ ಇದ್ದವು ಆ ಮನೆಯಲ್ಲಿ ಒಬ್ಬನೇ ಒಬ್ಬ ಯುವಕ ವಾಸವಾಗಿದ್ದ ಅವ ಆ ಮನೆಯನ್ನು ಕೊಂಡು ನಾಲ್ಕೈದು ತಿಂಗಳಾಗಿತ್ತಷ್ಟೇ ಖರೀದಿ ಮಾಡಿದ್ದವನು ಅದೇ ಆ ತರುಣ ಮರದ ಗೊಂಬೆಗಳಿಗೆಲ್ಲ ಮನೆಯ ಅಂಗಳದ ಪೌಳಿಯ ಮೇಲೆ ನಿಂತುಕೊಂಡು ಮೇಲುಗಡೆಗೆ ನೀರು ಹೆಚ್ಚುತ್ತಾ ಜಗಲಿ ಇದರ ಮೇಲೆ ಕಂಪೌಂಡ್ನ ಮೇಲೆ ನಿಂತ್ಕೊಂಡು ಅದರ ಗಿಲ್ ಮೇಲಕ್ಕೆ ದಿನ ದಿನವು ತಪ್ಪದೇ ಈ ಕೆಲಸ ಮಾಡ್ತಾ ಒಬ್ಬ ಮುದುಕ ಕಂಡು ಇದು ಯಾಕಪ್ಪ ಕೊಂಬೆಗೆ ನೀರು ಹರಿತಾ ಇದೆಯಾ ಬುಡಕ್ಕೆ ಯಾಕೆ ಹಾಕೋದಿಲ್ಲ ಅಂತೇಳಿ ಕೇಳಿದ್ದಕ್ಕೆ ಅವನು ಹೇಳ್ತಾನಂತೆ ಯುವಕ ಪಾಪ ಒಬ್ಬನೇ ಇದ್ದದಲ್ವ ಅವನಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಮನೆಯಲ್ಲಿ ಹಣ್ಣು ಕೊಂಬೆಯಲ್ಲವೇ ಬಿಡುವುದು ಬುಡಕ್ಕೆ ಹಾಕಿ ನೀರು ಅಂತೇಳಿ ಹೇಳಿದಂತೆ ಹಣ್ಣು ಬಿಡಲಿ ಅಂಥೇಳಿ ಅದಕ್ಕೆ ಸ್ಪ್ರೇ ಮಾಡ್ತಾ ಇದ್ದಾನೆ ನೀರು ಹ್ಞೂ ಚಿಗುರುಗಳು ಎಲೆಗಳಿಗೆ ಬುಡಕ್ಕೆ ಹಾಕಿದ್ರೆ ಹಣ್ಣು ಹಾಕ್ತದೆ ಬುಡದಲ್ಲಿ ಕೊಂಬೆಯಲ್ಲಿ ಹಣ್ಣು ಎಲೆಗಳಲ್ಲಿ ಇದು ಗೆಲ್ಲಲ್ಲಿ ಹ್ಞೂ ನಮ್ಮಲ್ಲಿ ಅನೇಕರು ಈ ಅವ್ಯದ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂದರೆ ಬುಡಕ್ಕೆ ಪಾತಿಯನ್ನು ಮಾಡಿ ಬುಡವನ್ನು ಚೆನ್ನಾಗಿ ಬಿಡಿಸಿ ಅದಕ್ಕೆ ನೀರೆದ್ರೆ ಬೇರೆಗೆ ಸೇರಿ ನೀರು ಗಿಡವನ್ನೆಲ್ಲ ಬದುಕಿರುವಂತೆ ಮಾಡುತ್ತದೆ ಎಂಬ ತತ್ವದ ನಿಜ ನಮಗೆ ಮನವರಿಕೆ ನಮ್ಮ ಜೀವ ವೃಕ್ಷ ಚಿಗುರಿ ಪಲ್ಲವಿಸಿ ಹೂವಾಗಿ ಹಣ್ಣು ಬಿಡುವಂಥದ್ದು ಜೀವನದ ಮೇಲ್ಗಡೆಯೇ ಸರಿ ಆದರೆ ಅದರ ಬೇರು ಕಾಣಿಸದಂತೆ ಒಳಗೆ ಹೂತ್ಕೊಂಡು ಬಿಟ್ಟಿರ್ತದೆ ನಮ್ಮ ಮನಸ್ಸಿನಲ್ಲಿ ಶುಭ ಭಾವನೆಗಳೆಂಬ ಬೇರುಗಳಿದ್ದರೆ ಶುಭ ಫಲಗಳು ಜೀವನದಲ್ಲಿ ಹೊರಗೆ ಕಾಣಿಸ್ಕೊಳ್ತವೆ ಶುಭ ಭಾವನೆಗಳಿಗೆ ತಾಯಿ ಬೇರೆಯಾದಂಥ ಭಗವಂತನ ಚಿಂತನೆ ಶುಭ ಭಾವನೆಗಳು ತಂತು ಬೇರುಗಳಾದರೆ ಅದಕ್ಕೆ ತಾಯಿ ಬೇರಾಗಿ ಯಾವುದಿದೆ ಭಗವಂತನ ಚಿಂತನೆ ಅದನ್ನು ನಾವು ಮಾಡಿಕೊಂಡ್ರೆ ಬೇರಿಗೆ ನೀರೆರದ ಹಾಗೆ ಆ ಚಿಂತನೆಯೇ ಬೇರಿಗೆ ನೀರು ಭಗವಂತ ಆ ಬೇರು ತಾಯಿಬೇರು ಅವನ ಚಿಂತನೆ ತಾಯಿ ಬೇರಿಗೆ ನಾವು ನೀರು ಹಾಕಿದೆ ಹಾಗೆ ಆಗಲೇ ಜೀವನವೆಂಬ ವೃಕ್ಷದಲ್ಲಿ ಶುಭವಾದ ಫಲಗಳು ಕಾಣಿಸ್ಕೊಳ್ತೇವೆ ಹೊರತು ಹೊರಗಡೆಗೆ ಅಲ್ಲ ಸೌಂದರ್ಯ ಬೇಕಾದ್ದು ಅಂತರಂಗ ಸೌಂದರ್ಯ ಅಂದರೆ ಏನು ಮನಃಶುದ್ಧಿ ಚಿತ್ತಶುದ್ಧಿ ಅಂಥೇಳಿ ಇಲ್ಲಿ ಹೇಳ್ತಾರೆ ಬಹಳ ಮಾರ್ಮಿಕವಾಗಿ ಮನಮುಟ್ಟವಾಗಿ ಹೇಳ್ತಾರೆ ಸ್ವಾಮೀಜಿಯವರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಹಾಗೆ ನಿತ್ಯಾವಧೂತರು ಬ್ರಹ್ಮನಿಷ್ಠರು ಇನ್ನು ಇಪ್ಪತ್ತ ಒಂದನೆಯದು ವಿಚಾರ ರಸ ನಿಮಿಷಗಳಲ್ಲಿ ನಮ್ಮ ಹತ್ತಿರದಲ್ಲಿ ಇರುವ ಪರಮ ಪವಿ ಪರಮ ಮಿತ್ರ ಅಂದರೆ ಕಡು ಬಡವನಾದ ಒಬ್ಬ ಬ್ರಾಹ್ಮಣ ತನ್ನ ಪರಮ ಮಿತ್ರನೊಬ್ಬನನ್ನು ಒಂದು ದಿನ ಸ್ಮರಿಸಿಕೊಂಡಂತೆ ಅವನು ಆ ಮಿತ್ರನನ್ನಾಗಲಿ ಮಿತ್ರನನ್ನ ಆಗಲಿ ಮಿತ್ರನನ್ನು ಕಾಣದೇ ಬಹಳ ವರ್ಷಗಳಾಗಿದ್ದವು ಈಗ ತನ್ನ ಸ್ಥಿತಿ ಅವನಿಗೆ ತಿಳಿದರೆ ತನ್ನ ಬಡತನ ಕೂಡಲೇ ಹೆಂಗಿ ಹೋಗಬಹುದು ತಾನು ಬಹಳ ಬಡವನಾಗಿದ್ದೇನೆ ಅಂತ ಹೇಳಿ ಅಂತೇಳಿ ಅವನಿಗೆ ಸರಿ ಅವನು ಕೂಡಲೇ ಒಂದು ದೀರ್ಘವಾದ ಪತ್ರವನ್ನು ಬರೆಯಲಿಕ್ಕೆ ಶುರು ಮಾಡಿದ ಈಗಿರುವ ತನ್ನ ಕುಟುಂಬದ ಸ್ಥಿತಿ ತನಗೆ ಬೇಕಾಗಿರೋ ಆರ್ಥಿಕ ಸಹಾಯ ತನಗೆ ಮತ್ತು ಯಾರೊಬ್ಬರ ನೆರವು ಸಹಾಯ ಇಲ್ಲದಿರತಕ್ಕಂಥದ್ದು ಅಸಹ ಅಸಹಾಯನಾಗಿದ್ದೇನೆ ನಾನು ಅಂತೇಳಿ ಮುಂತಾದ ವಿವರವನ್ನೆಲ್ಲ ಬರೆದು ಒಂದು ಸಲ ಪುನಃ ಓದಿ ಕಾಗದವನ್ನು ಮಾಡಿಸಿ ಮಿತ್ರನ ಕ ಬರೆದು ಟಪಾಲಿಗೆ ಹಾಕೋದಕ್ಕೆ ಅಂತೇಳಿ ಮೇಲೆ ಇದ್ದ ಅಷ್ಟರಲ್ಲಿ ಆ ಮಿತ್ರನೇ ತನ್ನ ಎದುರಿಗೆ ನಿಂತಿರುವುದನ್ನು ಕಂಡು ಅವನಿಗೆ ಹಿಡಿಸಲಾದಷ್ಟು ಆಶ್ಚರ್ಯವು ಸಂತೋಷವೂ ಲೆಟ್ರ್ ಹಾಕಬೇಕು ಅಂತಲಿಲ್ಲ ಪತ್ರ ಬರೆದು ಪೋಸ್ಟ್ ಆಫೀಸಿಗೆ ಅಂಚೆ ಕಚೇರಿಗೆ ಹೋಗ್ಬೇಕು ಅಂತೇಳಿ ಆಗುವಾಗ ಬರೆದು ಎದ್ದು ನಿಂತದೇ ತೆಳು ಅಲ್ಲಿಗೆ ಬಲ್ಲೇ ಬಂದು ಪ್ರತ್ಯಕ್ಷ ಮಿತ್ರ ನೀನು ಯಾವಾಗ ಬಂದೆ ಅಂಥೇಳಿ ಕೇಳಿದ್ದಕ್ಕೆ ನೀನು ಕಾಗದವನ್ನು ಬರೆಯೋದಕ್ಕೆ ಆರಂಭಿಸಿದಾಗಲೇ ಬಂದೆ ಬರೆದದಾಗಲಿ ಅಂಥೇಳಿ ಮಾತಾಡಿಸ್ಲಿಲ್ಲ ಅಂಥೇಳಿ ಆ ಮಿತ್ರ ಹೇಳಿದಂತೆ ಬರೆದು ಹೋಗಲಿ ಪೂರ್ತಿ ಬರದಾಗಲಿ ಅಂಥೇಳಿ ಮಾತಾಡಿಸಲಿಲ್ಲ ಅಂಥೇಳಿ ಪರಮೇಶ್ವರ ಎಲ್ಲಿಯೋ ದೂರದಲ್ಲಿದ್ದಾನೆ ಅಂಥೇಳಿ ನಾವು ಬೇರೆ ಬೇರೆ ರೀತಿಯ ಪ್ರಾರ್ಥನೆಗಳನ್ನು ಮಾಡ್ತಾಯಿರ್ತೇವೆ ಅಲ್ಲಿಂದ ಬರಲಿ ಅವನು ಅಂತೇಳಿ ಎಲ್ಲೋ ದೂರ ಇದ್ದಾನೆ ಪರಲೋಕದಲ್ಲಿ ಕೈಲಾಸದಲ್ಲಿಯೋ ಅಥವಾ ವೈಕುಂಠದಲ್ಲಿಯೋ ಸತ್ಯಲೋಕದಲ್ಲಿಯೋ ಇದ್ದಾನೆ ಅಂತೇಳಿ ಅಥವಾ ಮಣಿದ್ವೀಪದಲ್ಲಿಯೋ ಆದಿಶಕ್ತಿ ಆದರೆ ಆತನು ನಾವು ಪ್ರಾರ್ಥನೆ ಮಾಡುತ್ತಿರುವಾಗಲೇ ನಮ್ಮ ಹತ್ತಿರದಲ್ಲಿಯೇ ಇರ್ತಾನೆ ನಮ್ಮೊಳಗೆ ಇದ್ದಾನೆ ಭಗವಂತನಿಗೆ ಅದು ಬೇಕು ಇದು ಬೇಕು ಎಂಬ ಪ್ರಾರ್ಥನೆಗಿಂತಲೂ ಅವನು ಇಲ್ಲಿಯೇ ಇದ್ದಾನೆ ಎಂಬ ಸಾನ್ನಿಧ್ಯ ಭಾವನೆ ಹೆಚ್ಚು ಬೇಗನೆ ಮುಟ್ಟುತ್ತದೆ ಅವನು ನಮ್ಮೊಳಗೆ ಇದ್ದಾನೆ ನಮ್ಮ ಸುತ್ತಮುತ್ತಲು ಇದ್ದಾನೆ ಎಲ್ಲೆಲ್ಲೂ ಇದ್ದಾನೆ ಎಂಬ ಯಾವ ಭಾವನೆ ನಮಗೆ ದೃಢವಾಗಿ ಬೇರೂರಿದ್ರೆ ನಮ್ಮಲ್ಲಿ ಅದು ಹೆಚ್ಚು ಫಲವನ್ನ ಕೊಡ್ತದೆ ಅವನನ್ನು ನಾವು ಅದು ಬೇಕು ಇದು ಬೇಕು ಅಂತೇಳಿ ಪ್ರಾರ್ಥನೆ ಮಾಡೋದಕ್ಕಿಂತ ಹೆಚ್ಚು ಫಲ ಅದರಲ್ಲಿ ಸಿಗ್ತದೆ ಬಹು ಬೇಗನೆ ಅಂಥೇಳಿ ಅವರು ಹೇಳ್ತಾರೆ ಇನ್ನು ಸತ್ತವರು ಬದುಕಬಹುದೇ ಅಂತೇಳಿ ಒಂದು ಪ್ರಶ್ನೆ ಇಪ್ಪತ್ತೆರಡನೇದು ರಸ ಸ್ಪೇನ್ ದೇಶದಲ್ಲಿ ಒಬ್ಬ ಡಾಕ್ಟ್ರ್ ಇದ್ದಾನೆ ಇದ್ದನಂತೆ ಆತ ಬಹು ಪುರಾತನ ಕಾಲದಲ್ಲಿ ಸತ್ತವರ ಸ್ನಾಯುವನ್ನು ಮಸಲ್ಸ್ ಮಸಲ ಒಂದಾನೊಂದು ಕ್ರಮದಿಂದ ಪೋಷಿಸಿ ಬೆಳೆಸ್ತಕ್ಕಂಥ ಪ್ರಕಾರವನ್ನು ಕಂಡುಹಿಡಿದ ಅಂತ ಎಚ್ಚರಿಕೆಯಿಂದ ಕಾಪಾಡಿಕೊಂಡು ಮಾನವ ದೇಹಗಳನ್ನು ಮತ್ತೆ ಸಜೀವಗೊಳಿಸುವಂಥದ್ದು ಆಗಬಹುದು ಅಂತೇಳಿ ಕಲ್ಪನೆ ಆದರೆ ಶರೀರಗಳು ಮತ್ತು ಸಾಯುವುದಿಲ್ವೇ ಒಮ್ಮೆ ಅವನು ಸೃಷ್ಟಿ ಮಾಡಬೋದು ಒಂದು ಶರೀರವನ್ನು ಪುನಃ ಅದು ಸಾಯುವುದಿಲ್ವ ಅದಕ್ಕೆ ವಯಸ್ಸಾಗುವಾಗ ಆ ಶರೀರಗಳು ಸಜೀವವಾದಾಗ ಹಿಂದಿನ ಜೀವರೇ ಅವುಗಳಲ್ಲಿ ಬಂದು ನಿಲ್ತಾರೋ ಅಥವಾ ಬೇರೆ ಯಾವುದಾದ್ರೂ ಭೂತ ಪ್ರೀತಾದಿಗಳು ಅದಕ್ಕೆ ಪ್ರವೇಶ ಮಾಡ್ತಾವೋ ಇದು ನಿಶ್ಚಿತವಾಗುವುದಕ್ಕೆ ವಿಜ್ಞಾನ ಶಾಸ್ತ್ರವು ಇನ್ನೂ ಬಹುಕಾಲ ಶೋಧನೆ ಮಾಡಬೇಕಾದೀತು ಅಂದರೆ ಟಿಶ್ಯೂ ಕಲ್ಚರ್ ಅಂತೇಳಿ ಹೇಳಿದ ಹಾಗೆ ಸಸ್ಯಗಳಲ್ಲಿ ಮಾಡಿದ ಹಾಗೆ ಪ್ರಾಣಿಗಳಲ್ಲಿ ಮನುಷ್ಯರಲ್ಲಿ ಕೂಡ ಈಗಾಗಲೇ ಡಾಲಿ ಎನ್ನತಕ್ಕಂಥ ಕೃತಕ ಇದು ಮಾಡಿದ್ದಾರೆ ಅಂದರೆ ಅಂಗಾಂಶ ಕಸಿ ಅಂಥೇಳಿ ಇದು ಹೇಗೆ ಇರಲಿ ಸತ್ತ ಜೀವರನ್ನು ನಿಜವಾಗಿ ಜೀವಂತರಾಗಿ ಮಾಡುವ ಸಂಜೀವಿನಿ ಒಂದು ಇದೆ ಈಗ ಬದುಕಿರುವ ಅನೇಕ ಜೀವರುಗಳು ಅಜ್ಞಾನದಿಂದ ಸತ್ತಿರ್ತಾರೆ ಅಧ್ಯಾತ್ಮವಿದ್ಯೆ ಎಂಬಂತಹ ಸಂಜೀವಿನಿಯನ್ನು ಕುಡಿಸಿದರೆ ಅವರು ಮತ್ತೆ ಬದುಕಿಕೊಡ್ತಾರೆ ಅಂತೇಳಿ ಬಲ್ಲವರು ಹೇಳ್ತಾರೆ ಅಂದರೆ ಅದರರ್ಥ ಏನು ಭಗವಂತನ ಅಂಶರಿಯಾಗಿ ಭಗವಂತನಲ್ಲಿಯೇ ಸಚ್ಚಿದಾನಂದ ಸ್ವರೂಪರಾಗಿರುತ್ತಾರೆ ಆದರೂ ಹಲವರು ಅಜ್ಞಾನದಿಂದ ಅವಿದ್ಯೆಯಿಂದ ಮಾಯೆಯಿಂದ ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಾರೆ ಅಂದರೆ ತಮ್ಮನ್ನು ತಾವು ಕೊಂದು ಕೊಟ್ಟಿರ್ತಾರೆ ತಾವು ಸತ್ತಿದೇವೆ ಅಂತೇಳಿ ಅಂದ್ಕೊಂಡಿರ್ತಾರೆ ಅಸತ್ ಪುರುಷರು ಅಜ್ಞರು ದುಃಖಿಗಳು ಆಗಿರುವಂತೆ ತೋರುವರು ಈ ಅಧ್ಯಾತ್ಮ ವಿದ್ಯಾಪಾನದಿಂದ ಮತ್ತೆ ಬದುಕಿ ಸಚ್ಚಿದಾನಂದ ಸ್ವರೂಪರಾಗೋದಕ್ಕೆ ಅವಕಾಶ ಇದೆ ನಾವು ಸಾಯುವವರಲ್ಲ ನಾವು ನಿರಂತರ ಜೀವಂತವಾಗಿರ್ತೇವೆ ಈ ಶರೀರದಲ್ಲಿ ಅಲ್ಲ ಆದರೆ ಆ ಶಕ್ತಿ ನಮ್ಮ ಚೈತನ್ಯ ಏನಿದೆ ಆ ಚೈತನ್ಯ ಯಾವಾಗಲೂ ನಾಶವಾಗದೇ ಇರತಕ್ಕಂತಹದ್ದು ಅಮೃತಪ್ರಾಯವಾದದ್ದು ಅಂತ ಹೇಳುವ ಜ್ಞಾನ ಅಧ್ಯಾತ್ಮ ವಿದ್ಯೆ ಕೊಡ್ತದೆ ನಮಗೆ ಹಾಗಾಗಿ ಸತ್ತವರು ಬದುಕಬೋದು ಅಂತೇಳಿದರೆ ಸಾಯುವುದೇ ಇಲ್ಲ ಎನ್ನತಕ್ಕಂಥದ್ದು ಅಮೃತತ್ವ ನಾವು ಅಮೃತ ಪುತ್ರರು ಅಂತೇಳಿ ವಿವೇಕಾನಂದರು ಹೇಳಿದಾಗೆ ಹ್ಞೂ ಘೋಷಣೆ ಮಾಡಿದರೆ ಅಲ್ಲಿ ವಯಂ ಸರ್ವೇ ಅಮೃತಸ್ಯ ಪುತ್ರಾಹ ಎನ್ನತಕ್ಕಂಥ ಉಪನಿಷತ್ತಿನ ಮಾತುಗಳನ್ನು ಉದ್ಧರಿಸಿದ್ದಾರೆ ಸ್ವಾಮಿ ವಿವೇಕಾನಂದರು ಹೀಗೆ ಇನ್ನು ಮುಂದಿನ ವಿಚಾರಗಳನ್ನು ನಾವು ಬಹುಶಃ ನಾಳೆ ದಿವಸ ನೋಡೋಣ ಇವತ್ತಿಗೆ ಈ ರಸ ನಿಮಿಷಗಳ ಇಪ್ಪತ್ತೆರಡು ಕಂತುಗಳು ವಿಚಾರಗಳಾಯಿತು ಈ ರಸ ಇನ್ನು ಮುಂದೆ ಇಪ್ಪತ್ತ್ಮೂರನೇ ವಿಶ್ವಾಮಿತ್ರ ಅಂತೇಳಿ ನಾಳೆ ದಿವಸ ನೋಡೋಣ ಹರೇ ರಾಮ ಭಗವದರ್ಪಿತ ಓಂ ದತ್ಸತ್ತು